ತರಂಗ ಭಗವತಿಯವರು ಸಂಯುಕ್ತವಾಗಿ ಸಂಪ್ರಪ್ರಮಾಣವಾಗಿ ಹೇಳಿದ ಮಾತು ಅವರಿಬ್ಬರಿಗೂ ಒಪ್ಪಿತು ವಿಶ್ವಾಮಿತ್ರರು ಹೇಳಿದರು ಇಲ್ಲಿಗೆ ಬರುತ್ತಾ ದಾರಿಯಲ್ಲಿ ಯಜ್ಞವಲ್ಕ ಗಾರ್ಗಿ ಭಾರದ್ವಾಜ ವಾಮದೇವ ನಚಿಕೇತ ಅತ್ರಿ ಅನಸೂಯ ಮುಂತಾದ ಭಗವಂತರನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದೆ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ ಭೂತ ಪಂಚಕ ಮಲದಿಂದ ತಪೋಮಯವಾಗಿರುವ ಅಂತಃಕರಣವನ್ನು ತೊಳೆದು ಅಲ್ಲಿ ಬೆಳಕು ತುಂಬಬೇಕು ಬರೆಯ ಮಾತಿನಲ್ಲಿ ಸರ್ವವ್ಯಾಪಿ ಎಂದು ಹೇಳುತ್ತಿರುವುದು ತಪ್ಪು ಅದು ತಪ್ಪಿ ಅಂತರ್ಬಹಿಶ್ಚ ತತ್ಸರ್ವಂತ್ರಿ ವ್ಯಾಪ್ತನಾರಾಯಣ ಸ್ಥಿತ ಎಂಬ ವಾಕ್ಯದಾರ್ಥವು ಕಣ್ಣಿಗೆ ಕಟ್ಟಿದಂತಾಗಬೇಕು ತಾನು ಬೇರೆ ಎಂಬುದು ತಪ್ಪಿ ಈ ಅಖಂಡ ವಿಶ್ವದಲ್ಲೇ ತಾನೊಂದು ಎಂಬ ಭಾವನೆಯವರ ರೂಢವಾಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವತೆಗಳಿಗೂ ಮಾನವರಿಗೂ ಸಂಬಂಧವನ್ನ ಏರ್ಪಡಿಸುವ ಈ ಅಖಂಡ ವಿಶ್ವದ ಅಧಿಪತ್ಯವೆಲ್ಲ ಯಾವುದರ ಕೈಯಲ್ಲಿದೆಯೋ ಅದನ್ನು ಪದೇ ಪದೇ ಕಾಣುವ ಕಣ್ಣಿದವನನ್ನ ಕಣ್ಣಿದವನಾಗಬೇಕು ಕಣ್ಣಿದ್ದವನಾಗಬೇಕು ಇದಿಷ್ಟನ್ನು ಸಾಧಿಸುವ ಮಂತ ಎಲ್ಲರೂ ಆಶೀರ್ವಾದ ಆಶೀರ್ವಾದ ಮಾಡಿದ್ದಾರೆ ತಮ್ಮ ತಪಸ್ಸನ್ನೆಲ್ಲ ಬೇಕಾದರೂ ಕೊಡಲು ಸಿದ್ಧರಾಗಿದ್ದಾರೆ ನಾವು ದಂಪತಿಗಳು ಈಗಲೇ ನಮ್ಮ ತಪಸ್ಸನ್ನೆಲ್ಲ ಕೊಟ್ಟು ಬಿಡುತ್ತೇವೆ ತಪಸ್ಸು ಸಾಧಿಸದೆ ಕಾರ್ಯವಾಗದೂ ಇದೆ ತಾವು ಅದಕ್ಕೆ ಕುಳಿತುಕೊಳ್ಳಿ ನಮಗೆ ತಿಳಿಯದೇ ಹೋದರೆ ಇತ್ತ ಬೃಹಣಸ್ಪತಿ ಅತ್ತ ಅಂಗಿರಸ್ಸು ಆದರೆ ಇದು ಯಜ್ಞ ಆಗಗಳಿಂದ ಆಗತಕ್ಕದ್ದಲ್ಲವಾಗಿ ಅಂಗೀರಸ್ಸದಿಂದ ಅಂಗಿರಸ್ಸಿನಿಂದ ಫಲವಿಲ್ಲ ಇನ್ನು ಉಳಿದಿರುವವನು ಬ್ರಹಣ ತಾವು ಬೃಹಣಸ್ಪತಿಯ ದರ್ಶನ ಮಾಡುತ್ತಿದ್ದೀರಿ ಅಲ್ಲವೇ ಮಾಡಿದ್ದೀರಿ ತಾನೆ ವಿಶ್ವಾಮಿತ್ರ ವೃತ್ತಿ ಯಾಗದಲ್ಲಿ ತಾವು ಮತ್ತೊಂದು ಸ್ವರ್ಗವನ್ನು ರಚಿಸಬೇಕೆಂದು ಪ್ರಯತ್ನಪಟ್ಟಾಗ ಸ್ವಯಂ ಬೃಹಸ್ಪತಿಯೇ ಬಂದಿದ್ದು ತಮ್ಮನ್ನು ತಡೆದಿದ್ದನ್ನು ಹೇಳಿದರು ಸರಿ ಮತ್ತೆ ತಾವು ಆರಂಭಿಸಿ ಇನ್ನು ಸ್ಥಳ ಅದನ್ನು ಆ ಈಕೆಯು ಗೊತ್ತು ಮಾಡಿಟ್ಟಿದ್ದಾಳೆ ಈಕೆಯೇ ಇಲ್ಲಿ ಕಾವೇರಿಯಾಗಿ ಹರಿಯುತ್ತಾ ಲೋಕೋಪಕಾರ ಮಾಡುತ್ತಿರುವುದು ತಮಗೆ ಗೊತ್ತಿದೆಯಲ್ಲ ಈ ಪರಮಪಾವನೆಯಾದ ಈ ನದಿಯ ತೀರದಲ್ಲಿ ಒಂದು ರಹಸ್ಯ ಕ್ಷೇತ್ರವಿದೆ ಅಲ್ಲಿ ಅಲ್ಲಿಗೆ ಬೃಹನಸ್ಪತಿಯು ಪ್ರತಿ ಶುಕ್ಲ ರಹಸ್ಯವಾಗಿ ಬಂದು ಒಂದು ಹಗಲಿ ಹಗಲಿದ್ದು ಹೋಗುವನು ಅಲ್ಲಿ ತಾವು ಆಶ್ರಮವನ್ನು ಮಾಡಿಕೊಂಡು ತಪಸ್ಸಿಗೆ ನಿಲ್ಲಿ ಆ ಕ್ಷೇತ್ರದ ರಹಸ್ಯವನ್ನು ಬಲ್ಲ ಉಳುಗಿಗೆ ಕೇಳಿ ಲೋಪಾಮುದ್ದಾದೇವಿ ಅವರು ಹೇಳಿದರು ಈ ನದಿಯ ತೀರದಲ್ಲಿ ಆಗಾಗ ದೇವತೆಗಳು ಬಂದು ಹೋಗುವ ಗುರುತುಗಳು ಸಿಕ್ಕುತ್ತಲೇ ಇರುತ್ತವೆ ಆದರೆ ಜಡಭಾವವನ್ನು ವಹಿಸಿ ಜಲವಾಗಿ ಹರಿಯುವಾಗ ಜಡಧರ್ಮವೇ ಇರಬೇಕಾಗಿ ನಾನು ಅದನ್ನು ಗಮನಿಸುವಂತಿಲ್ಲ ಆದರೂ ನಾನು ಎಂಬ ಅಭಿಮಾನವು ತಪ್ಪುವುದಿಲ್ಲ ಆದ್ದರಿಂದ ನಾವು ಆಗಾಗ ಬಂದು ಈ ನದಿಯ ತೀರದಲ್ಲಿ ಹೋಗುವುದುಂಟು ಒಂದು ಸಲ ಹೀಗೆ ಯಾತ್ರೆಗಾಗಿ ಬಂದಾಗ ಒಂದು ಕ್ಷೇತ್ರದಲ್ಲಿ ಒಂದೆರಡು ವರ್ಷ ಇರುವುದು ಎನ್ನಿಸಿತು ಹಾಗೆ ಇರುವಾಗ ನದಿಯಲ್ಲಿರುವ ಒಂದು ಬಂಡೆಯ ಮೇಲೆ ತಿಂಗಳಿಗೊಂದು ಸಲ ಮಂಜು ಕಾಣಿಸಿತು ಅದೂ ಸರಿಯಾಗಿ ಪಂಚಮಿಯ ದಿನ ಇನ್ನೊಂದು ಸಲ ಪರೀಕ್ಷೆ ಮಾಡಿ ನೋಡಲು ಮಂಜು ಕಟ್ಟುತ್ತಿದ್ದ ಹಾಗೆಯೇ ಬೆಳ್ಳಿಯ ಬೊಂಬೆಯಂತಿರುವವರು ಒಬ್ಬರು ಬಂದು ನದಿಯಲ್ಲಿ ಸ್ನಾನ ಮಾಡಿ ಹೋಗಿ ಆ ಬಂಡೆಯ ಮೇಲೆ ಕುಳಿತುಕೊಂಡು ಆಸ್ಮಿಕಗಳನ್ನೆಲ್ಲ ಮುಗಿಸಿಕೊಂಡರು ಆ ವೇಳೆಗೆ ಸಂಜೆಯಾಯಿತು ಸಂಧ್ಯಾಕಾಲದಲ್ಲಿ ಶಿವಪೂಜೆಯನ್ನು ಮಾಡಿ ಬಂದಿದ್ದವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಹೊರಟು ಇದು ದೇವರಹಸ ಇದನ್ನು ಭೇದಿಸಬಹುದೋ ಕೂಡದೋ ಎಂದು ನಾನು ಯೋಚಿಸುತ್ತಾ ಬಂದು ಇವರಿಗೆ ಹೇಳಿದೆ ಇವರು ಒಂದು ಸಲ ಪರೀಕ್ಷೆ ಮಾಡಿ ಮತ್ತೊಂದು ಸಲ ಅವರು ಆಸ್ಮಿಕದಲ್ಲಿರುವಾಗ ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ನದಿಯಲ್ಲಿ ಸ್ನಾನಾರ್ಥವಾಗಿ ಇಳಿದು ಅಗಮರ್ಷಣ ಸೂಕ್ತಗಳನ್ನು ಗಟ್ಟಿಯಾಗಿ ಪಾರಾಯಣ ಮಾಡುವುದಕ್ಕೆ ಆರಂಭಿಸಿದರು ಆಗ ನಾನು ಒಂದು ಪೊದೇ ಮನೆಯಲ್ಲಿ ಏನಾಗುವುದು ನೋಡೋಣ ನೋಡೋಣ ಎಂದು ಅವಿತು ಕುಳಿತಿದ್ದೆ ಅವರು ಕಂಡುಬಿಟ್ಟು ನೋಡಿ ಇವರಿಗೆ ಕಾಣಿಸಿಕೊಂಡು ಸ್ಥೂಲ ರೂಪದಲ್ಲಿಯೇ ಆಶ್ರಮದವರೆಗೂ ಬಂದು ಆತಿಥ್ಯವನ್ನು ಸ್ವೀಕರಿಸುವುದರು ಹೀಗೆ ಅವರ ಸನ್ನಿಧಾನದಿಂದ ಪವಿತ್ರವಾದ ಆಕಿ ಆ ಕ್ಷೇತ್ರದಲ್ಲಿ ತಾವಿದ್ದರೆ ಮಹಾತಪಸ್ವಿಗಳಾದ ತಮಗೆ ಅವರ ದರ್ಶನವಾಗುವುದರಲ್ಲಿ ಏನೂ ಸಂದೇಹವಿಲ್ಲ ದೇವಗುರುಗಳಾದ ಅವರಿಗೆ ನಮಗೆಲ್ಲಾ ಈ ಯೋಚನೆಯು ಏಕೆ ಬಂದಿರುವ ಎಂಬುದರ ಕಾರಣ ತಿಳಿಯುವ ಅವರ ಸಲಹೆಯಂತೆ ಮುಂದಿನ ಕೆಲಸವೆಲ್ಲವನ್ನೂ ಮಾಡಿರುತ್ತದೆ ವಿಶ್ವಾಮಿತ್ರರು ಒಪ್ಪಿದರು ಅಗಸ್ತಂಪ ದಂಪತಿಗಳು ಬಂದು ಆ ತೋರಿಸಿದರು ಅಲ್ಲಿ ಸಣ್ಣ ಪಣ್ಣಶಾಲೆಯು ರಚಿತವಾಯಿತು ವಿಶ್ವಾಮಿತ್ರರು ಆ ಕ್ಷೇತ್ರವನ್ನು ಅರ್ಚಿಸಿ ಒಂದು ಹೋಮ ಮಾಡಿ ಕ್ಷೇತ್ರಪತಿಯನ್ನು ವಧಿಸಿಕೊಂಡು ಆಶ್ರಮ ರಕ್ಷಣದ ಭಾರವನ್ನು ಭೈರವನಿಗೆ ವಹಿಸಿ ತಾವು ತಪಸ್ಸಿಗೆ ಕೊಡುತ್ತರು ಆ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ದೇವಗುರುಗಳು ಧ್ಯಾನದಲ್ಲಿದ್ದರು ಅವರಿಗೆ ಹತಾಟ್ ಧ್ಯಾನವು ವಿಕಿಪ್ತವಾಗಿ ಒಂದು ಕನಸು ಕಂಡಿತು ತಾವು ಒಂದು ಸೊಗಸಾದ ಚಿನ್ನದ ಪಟ್ಟಿಯ ಮೇಲೆ ಕುಳಿತಿದ್ದಾರೆ ಯಾವನೋ ಬಹುಧನೋದನ್ನು ಎಲ್ಲುತ್ತಿದ್ದಾನೆ ಇವರು ಎಲ್ಲಲೇ ನಿನಗೆ ಬೇಕಾದರೆ ಬೇರೆ ಕೊಡುತ್ತೇನೆ ಇದು ಇಂದಿನದು ಎನ್ನುತ್ತಾರೆ ಅವನು ನನಗೆ ಇದು ಬೇಕು ಎಂದು ಅವರು ಹೇಳಿದ್ದಾರೆ ತೆಗೆದುಕೊಂಡು ಹೋಗದೇ ಇದ್ದರೆ ಅವರು ಬಿಡುವುದೇ ಇಲ್ಲ ಎನ್ನುತ್ತಾನೆ ಅವರು ಒಳ್ಳೆಯ ಒಳ್ಳೆಯ ಅವರು ಒಳ್ಳೆಯ ಮುಂಡ ಗಂಟು ಬಿದ್ದನಲ್ಲ ಎಂದುಕೊಂಡು ಬಾಪಾ ಇಂದನಿಗೆ ಹೇಳಿಪಡಿಸುತ್ತೇನೆ ಎಂದು ಈ ಇಂದಿನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಅವನು ಇಂತಹ ಬಟ್ಟೆ ನಮ್ಮೂರಿನಲ್ಲಿಯೇ ಎಲ್ಲಿಯೂ ಇಲ್ಲ ಇದ್ದರೆ ಇದು ಪೂಷಣದು ಎನ್ನುತ್ತಾನೆ ಇಬ್ಬರು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಇಬ್ಬರು ಅಲ್ಲಿಗೆ ಹೋಗುತ್ತಿದ್ದಾರೆ ಕನಸು ಕಲಿಯುತ್ತಾರೆ ಇದರೇ ಇದು ಪೂಷಣದು ಎನ್ನುತ್ತಾನೆ